ಈಗ ದೇವದೈತ್ಯರ ತಾರತಮ್ಯ ಜ್ಞಾನದ ಫಲಶ್ರುತಿಯೇನು ಇದನ್ನು ಉಪಾಸನೆ ಮಾಡಿದರೆ ಏನನ್ನು ತಿಳಿಸ್ತಾರೆ ದೇವದೈತ್ಯರ ತಾರತಮ್ಯವ ಈ ವಿಧದೆ ತಿಳಿದ ಎಲ್ಲರಲ್ಲೂ ಲಕ್ಷ್ಮೀ ಇವರನೇ ಸರ್ವೋತ್ತಮೋತ್ತಮನೆಂದರಿತು ನಿತ್ಯದಲ್ಲಿ ಸೇವಿಸುವ ಭಕ್ತರಿಗೊಲಿದು ಸುಖವೀವ ಸರ್ವತ್ವದಲ್ಲಿ ಸುಖಮಯ ಶ್ರೀವಿರಿದ್ಯಮರನುತ ಜಗನ್ನಾಥ ವಿಠ್ಠಲನು ಲಕ್ಷ್ಮೀ ಬ್ರಹ್ಮಾದಿ ತೃಣಾಂತ ಜೀವರ ಸಮಸ್ತ ಮುಕ್ತಿಯೋಗ್ಯ ಚೇತನರಾಗಿರ್ತಕ್ಕಂಥ ದೇವತಾವರ್ಗ ಮತ್ತೆ ಕನಿಷ್ಠ ದೈತ್ಯರಿಂದ ಪ್ರಾರಂಭ ಮಾಡಿ ಪರಮ ನೀಚ ತಮನಾಗಿರ್ತಕ್ಕಂಥ ಕಲಿ ಪರ್ಯಂತ ತಾರತಮ್ಯ ಕ್ರಮವನ್ನ ಶಾಸ್ತ್ರ ಜ್ಞಾನದ ಮೂಲಕ ಗುರುಗಳಿಂದ ತಿಳಿಯೋದು ಸಾಧಕರಿಗೆ ಅತ್ಯಂತ ಉಪಯುಕ್ತವಾದ ಸಾಧನ ಮೋಕ್ಷವನ್ನು ಅಪೇಕ್ಷೆ ಮಾಡೋರಿಗೆ ಅಂತ ತಿಳಿಸ್ತಾರೆ ಈ ತಾರತಮ್ಯ ಜ್ಞಾನದಿಂದ ಜೀವರಲ್ಲಿ ಸ್ಪಷ್ಟವಾದ ನೀಚ ಉಚ್ಚ ಈ ಭಾವ ಅನ್ನೋದು ಸ್ಪಷ್ಟತೆ ಇದು ನಮ್ಮ ಉಪಾಸನೆಯ ವಿಷಯಕ್ಕೆ ಅತ್ಯಂತ ಅವಶ್ಯಕ ಭಗವಂತನೇ ಸರ್ವೋತ್ತಮ ಅನ್ನೋ ಜ್ಞಾನದ ಜೊತೆಗೆ ವಾಯು ಜೀವೋತ್ತಮತ್ವ ಜ್ಞಾನವು ಕೂಡ ಅಷ್ಟೇ ಮುಖ್ಯ ಆದ್ದರಿಂದ ಜೀವಕೋಟಿಯಲ್ಲಿರುವ ತಾರತಮ್ಯದ ಕ್ರಮದ ಜ್ಞಾನ ಅನ್ನೋದು ಸ್ಪಷ್ಟ ಆಗತ್ತೆ ಇದು ಮೋಕ್ಷವನ್ನು ಅಪೇಕ್ಷೆ ಮಾಡುವಂತಹ ಸರ್ವಸಾತ್ವಿಕ ಚೇತನರಿಗೂ ಮುಮುಕ್ಷುಗಳಿಗೂ ಸತ್ಸಾಧನೆಗೆ ಅತ್ಯಂತ ಅವಶ್ಯಕ ದೇವ ಮತ್ತು ದೈತ್ಯವರ್ಗದಲ್ಲಿರುವಂತಹ ತಾರತಮ್ಯ ಜ್ಞಾನದಿಂದ ಸರ್ವ ಜೀವರಲ್ಲೂ ಭಗವಂತನೇ ಸರ್ವೋತ್ತಮ ಅವನೇ ಬಿಂಬರೂಪದಿಂದ ಎಲ್ಲರ ಅಂತರ್ಯಾಮಿಯಾಗಿದ್ದು ಸರ್ವ ಕಾರ್ಯಗಳಿಗೂ ಮುಖ್ಯ ಪ್ರೇರಕ ಈ ಜ್ಞಾನ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ ಇದರಿಂದ ಸರ್ವೋತ್ತಮತ್ವ ಜ್ಞಾನ ಅನ್ನೋದು ದೃಢವಾಗಿ ಮನಸ್ಸಿನಲ್ಲಿ ನಿಶ್ಚಂಚಲವಾಗಿ ಉಳಿಯತ್ತೆ ಈ ರೀತಿಯಲ್ಲಿ ಶಾಸ್ತ್ರ ಅಧ್ಯಯನ ಅಧ್ಯಾಪನ ಗುರುಗಳ ಮೂಲಕ ಶ್ರವಣಾದಿಗಳನ್ನು ಮಾಡಿದಾಗ ಅವನಿಗೆ ಮೋಕ್ಷ ಅನ್ನೋದು ಸುಲಭವಾಗಿ ಭಗವಂತನ ಅನುಗ್ರಹದ ಮೂಲಕ ಪ್ರಾಪ್ತಿಯಾಗತ್ತೆ ಅಂತಹ ಪರಮ ಭಗವದ್ಭಕ್ತರಿಗೆ ಇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಅನ್ನೋ ಮುಕ್ತಿ ಸುಖವೇ ಸಿಗ್ತಾಯಿದೆ ಲಕ್ಷ್ಮೀ ಬ್ರಹ್ಮಾದಿ ಸಕಲ ದೇವತಾ ವರ್ಗದಿಂದ ಪೂಜ್ಯನಾದ ನಮ್ಯನೂ ಆಗಿರ್ತಕ್ಕಂಥ ಭಗವಂತ ಜಗನ್ನಾಥ ವಿಟಲ ಅಭಿನ್ನ ದಾಸರ ಕುಲದೈವನಾಗಿರ್ತಕ್ಕಂಥ ನರಸಿಂಹರೂಪಿ ಪರಮಾತ್ಮ ಲಕ್ಷ್ಮೀ ನರಸಿಂಹ ಗರುಡ ವಾಹನ ನರಸಿಂಹ ಸಕಲ ಸಜ್ಜನರಿಗೆ ಸರ್ವ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಅಣುತಾರತಮ್ಯ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಶ್ರೀಕೃಷ್ಣ